ಕೃಷ್ಣಾಯ ವಾಸುದೆವಾ ದೇವಕೀನಂದನಾ ಚ ನಂದಗೋಪಕುಮಾರೋವಿ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರೆಯ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ಯಾಧವೆಂದ್ರಾಯ ಜ್ಞಾನಮು ಯೋಗಿ ನಾಥಾ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಹಿಂದಿನ ಶ್ಲೋಕದಲ್ಲಿ ಅಪರೋಕ್ಷ ಜ್ಞಾನದ ಪರಮಾನಂದದಲ್ಲಿ ಮಗ್ನನಾಗಿರ್ತಕ್ಕಂಥ ಜ್ಞಾನಿಗೆ ಬಾಹ್ಯ ವಿಷಯದ ಜ್ಞಾನವನ್ನು ಹೇಳಲೇಬೇಕು ಅನ್ನೋ ವಿಚಾರವನ್ನ ತಿಳಿಸಿ ಈ ಆಕ್ಷೇಪದ ಪರಿಹಾರಕ್ಕಾಗಿ ಜ್ಞಾನಿ ಯಾವ ರೀತಿಯಾಗಿ ವಿಷಯ ಸುಖಗಳ ಭೋಗವನ್ನು ಅನುಭವಿಸ್ತಾನೆ ಅಂತ ಆ ಕ್ರಮವನ್ನು ಭೋಗಗಳನ್ನು ಅನುಭವಿಸುವಂತಹ ಕಾಲದಲ್ಲೂ ಅವುಗಳ ಬಗ್ಗೆ ಅತಿಯಾಗಿರ್ತಕ್ಕಂಥ ಆಕರ್ಷಣೆಯನ್ನು ತ್ಯಾಗ ಮಾಡಿದವನು ಮಾತ್ರ ಮುಕ್ತನಾಗ್ತಾನೆ ಎನ್ನು ವಿಚಾರವನ್ನ ಅಲ್ಲಿ ತಿಳಿಸಿದರು ಮುಂದೆ ಎಪ್ಪತ್ತನೇ ಶ್ಲೋಕ ಅಪೂರ್ಯಮಾಣ ಅಚಲ ಪ್ರತಿಷ್ಠಾಂ ಸಮುದ್ರಮಾಪ ಪ್ರವಿಶಂತ ಯತ್ ತದತ್ ಕಾಮ ಸರ್ವೇ ಸ ಶಾಂತಿಮವಾಪ್ನೋತಿ ನ ಕಾಮಕಾಮಿ ಇಲ್ಲಿ ಸಮುದ್ರದ ಸುಂದರವಾದ ದುಷ್ಟಾಂತವನ್ನು ಕೊಟ್ಟು ವಿಷಯವನ್ನು ಮನದಟ್ಟು ಮಾಡ್ತಾನೆ ಕೃಷ್ಣ ಸಮುದ್ರ ಅನೇಕ ನದಿಗಳ ನೀರಿನಿಂದ ತುಂಬಿಸಲ್ಪಟ್ಟಿದ್ದರೂ ಕೂಡ ಅಜಲ ಪ್ರತಿಷ್ಠಾ ನದಿಗಳ ಪ್ರವೇಶದಿಂದ ವಿಶೇಷವಾಗಿರ್ತಕ್ಕಂಥ ವೃದ್ಧಿ ಇಲ್ಲದೇ ಇದ್ದಂತೆ ತಾನು ಮೊದಲಿಗೆ ಹೇಗಿರ್ತೋ ಅದೇ ರೀತಿಯಾಗಿ ಇರತ್ತೆ ನದಿಗಳು ಹರ್ಕೊಂಡು ಬಂದು ಸಮುದ್ರವನ್ನು ಸೇರದೇ ಇದ್ದರೂ ಸಮುದ್ರ ಎಂದೂ ಕೂಡ ಒಣಗೋದಿಲ್ಲ ಅಥವಾ ಬತ್ತುವುದಿಲ್ಲ ನದಿಗಳಾದರೆ ಬತ್ತತ್ತೆ ಸಮುದ್ರ ಯಾವತ್ತೂ ಅತಿಯಾಗಿ ಉಕ್ಕೇರಿ ಅಂದರೆ ಅದರ ಮಟ್ಟವನ್ನು ಕಾಯ್ಕೊಂಡಿರತ್ತೆ ಹೊರತು ಆ ಮಟ್ಟವನ್ನು ಮೀರಿ ನದಿ ಹರಿದಂತೆ ಹರಿಯೋದು ಬೇಸಿಗೆ ಬಂದಾಗ ಅಥವಾ ನದಿಗಳ ನೀರು ಸಮುದ್ರವನ್ನು ಸೇರದೇ ಇರುವಂಥ ಸಂದರ್ಭದಲ್ಲಿ ಅದು ಬತ್ತಿ ಹೋಗೋದು ಇಲ್ಲ ಅಷ್ಟೇ ಅಲ್ಲ ನದಿಗಳ ಪ್ರವೇಶಕ್ಕಾಗಿ ವಿಶೇಷ ಪ್ರಯತ್ನವನ್ನು ಕೂಡ ಸಮುದ್ರ ಮಾಡೋದಿಲ್ಲ ತದ್ವತ್ ಅದರಂತೆಯೇ ಯಾವ ಜ್ಞಾನಿಯೂ ಕೂಡ ವಿಷಯವಸ್ತುಗಳ ಪ್ರಾಪ್ತಿಯಾದಾಗ ಉಬ್ಬದೆ ಅಥವಾ ಹಿಗ್ಗದೆ ಅಥವಾ ಸಿಗ್ಗ ಸಿಗದೆ ಇದ್ದಾಗ ಕುಗ್ಗದೆ ಅನಾಸಕ್ತನಾಗಿ ಇರ್ತಾನೋ ಅಂತಹ ಶಾಂತಿಹಿ ಶಾಂತಿ ಮೋಕ್ಷವನ್ನ ಮೋಕ್ಷವನ್ನು ಹೊಂದುತ್ತಾನೆ ಹೊರತು ನ ಕಾಮಕಾಮಿ ಕುಸಿತವಾಗಿರ್ತಕ್ಕಂಥ ವಿಷಯದ ಅಭಿಲಾಷೆ ಇರುವವನು ಈ ರೀತಿಯಾಗಿರ್ತಕ್ಕಂಥ ಮೋಕ್ಷವನ್ನು ಹೊಂದೋದಿಲ್ಲ ಇಲ್ಲಿ ಆ ಜ್ಞಾನಿಯ ಸಮುದ್ರಕ್ಕೆ ಹೋಲಿಸಿ ತಿಳಿಸ್ತಾರೆ ಇನ್ನೊಂದು ರೀತಿಯಾಗಿ ನಕಾಮ ಕಾಮಿ ಅಂತಂದರೆ ಈ ರೀತಿಯಾಗೂ ಅರ್ಥವನ್ನು ಹೇಳ್ತಾರೆ ವಿಷಯ ಪದಾರ್ಥಗಳನ್ನು ಅನುಭವಿಸುವಂತಹ ಜ್ಞಾನಿಗೆ ವಿಷಯ ಅಭಿಲಾಷೆ ಇಲ್ಲದೆ ಇರೋದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ ಜ್ಞಾನಿ ವಿಷಯದ ಪದಾರ್ಥಗಳನ್ನು ಅನುಭವಿಸ್ತಾ ಇದ್ದರೂ ಅರ್ಥಾತ್ ಊಟ ತಿಂಡಿ ಗಮನ ಆಗಮನ ಇತ್ಯಾದಿ ಎಲ್ಲ ಮಾಡ್ತಾ ಇದ್ದರು ಅವನಿಗೆ ಆ ವಿಷಯ ಪದಾರ್ಥಗಳಲ್ಲಿ ಕಾಮನೆ ಅಥವಾ ಬಯಕೆ ಅನ್ನೋದು ಇರೋದಿಲ್ಲ ಅವುಗಳನ್ನು ಸೇವಿಸಿದರೂ ಅಥವಾ ತ್ಯಾಗ ಮಾಡಿ ಬಿಟ್ಟರೂ ಕೂಡ ಅವನು ಯಾವುದೇ ಏರಿಳಿತ ಇಲ್ಲದೆ ಉದ್ವೇಗಕ್ಕೆ ಒಳಗಾಗದೆ ಒಂದೇ ರೀತಿಯಾಗಿ ಇರ್ತಾನೆ ಇದು ಜ್ಞಾನಿಯ ಸ್ವಭಾವ ಅಥವಾ ಲಕ್ಷಣ ಆದ್ದರಿಂದ ಜ್ಞಾನಿ ಅಸಂಪ್ರಜ್ಞಾತ ಸಮಾಧಿಯಿಂದ ಹೆಚ್ಚತ್ತಾಗ ಬಾಹ್ಯ ಪ್ರಪಂಚದ ಪರಿಜ್ಞಾನವನ್ನು ಹೊಂದಿರ್ತಾನೆ ಆದ್ದರಿಂದ ಅವನು ವಿಷಯ ಪದಾರ್ಥಗಳನ್ನು ಭೋಗಿಸ್ತಾನೆ ಅಥವಾ ಅನುಭವಿಸ್ತಾನೆ ಅಂತ ಅರ್ಥ ಆದರೆ ಭೋಗ್ಯ ಪದಾರ್ಥಗಳು ದೊರೆತರೂ ದೊರೆಯದೆ ಇದ್ದರೂ ಏಕರೂಪನಾಗಿ ಸ್ಥಿತಪ್ರಜ್ಞೆಯಂತೆ ಇರ್ತಾನೆ ಪದಾರ್ಥಗಳು ಸಿಕ್ಕಾಗ ಅತಿಯಾಗಿ ಸಂತೋಷ ಪಡೋದು ಉಬ್ಬೋದು ಸಿಗದೇ ಇದ್ದಾಗ ಕುಗ್ಗೋದು ದುಃಖ ಈ ರೀತಿಯಾಗಿ ಇರೋದಿಲ್ಲ ಅರ್ಥಾತ್ ಯಾವುದೇ ಉದ್ವೇಗಕ್ಕೆ ಎಂದೂ ಕೂಡ ಒಳಗಾಗೋದಿಲ್ಲ ಅನ್ನೋ ವಿಚಾರವನ್ನು ತಿಳಿಸ್ತಾ ದುಷ್ಟಾಂತ ಕೊಡ್ತಾರೆ ಸಮುದ್ರಗಳ ನೀರು ನದಿಗಳ ಒಂದು ನದಿಯಲ್ಲಿ ಅನೇಕ ನದಿಗಳು ಸೇರಿದಾಗ ಉಬ್ಬೋದಾಗ ಇಲಿ ಕುಗ್ಗೋದಾಗಲಿ ಇಲ್ಲ ಸೇರದೇ ಇದ್ದಾಗ ಕುಗ್ಗೋದು ಇಲ್ಲ ಸೇರಿದಾಗ ಮಟ್ಟ ಮೀರಿ ಹರಿಯೋದು ಇಲ್ಲ ಆದ್ದರಿಂದ ಸಮುದ್ರ ತಾನು ನೀರನ್ನು ತನ್ನೊಳಗೆ ತುಂಬಿಸ್ಕೊಳ್ಳಿಕ್ಕೆ ತಾನಾಗಿ ಯಾವುದೇ ನದಿಗಳ ಬಳಿಗೆ ಯಾವತ್ತೂ ಧಾವಿಸೋದು ಇಲ್ಲ ಹೋಗೋದು ಇಲ್ಲ ಅದಕ್ಕಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡೋದಿಲ್ಲ ಇದು ಜ್ಞಾನಿಗಳ ವಿಷಯಭೋಗದ ಕ್ರಮ ಸಮುದ್ರ ನದಿಗಳತ್ರ ಧಾವಿಸಿ ಹೋಗೋದಿಲ್ಲ ಅದರಂತೆ ಜ್ಞಾನಿಯು ತಾನಾಗಿ ವಿಷಯ ಪದಾರ್ಥಗಳ ಬಳಿಗೆ ಹೋಗೋದಿಲ್ಲ ಅಥವಾ ಧಾವಿಸೋದಿಲ್ಲ ಸಮುದ್ರದ ಬಳಿಗೆ ನದಿಗಳು ತಾವೇ ಧಾವಿಸಿ ಅಥವಾ ಓಡೋಡಿ ಬರುವಂತೆ ಇಂತಹ ಜ್ಞಾನಿಗಳ ಬಳಿಗೆ ಸಕಲ ಭೋಗೈಶ್ವರ್ಯಗಳು ಕೂಡ ತಾವಾಗಿ ಒದಗಿ ಬರುತ್ತೆ ಸಮುದ್ರ ಎಷ್ಟೇ ನದಿಗಳ ನೀರು ಬಂದು ಸೇರಿದ್ರೂ ಉಬ್ಬದೇ ಇರುವಂತೆ ಜ್ಞಾನಿಯೂ ಕೂಡ ಅಂತಹ ಸುಖ ಭೋಗಗಳಿಂದ ಉಬ್ಬು ಹೋಗೋದಿಲ್ಲ ಅತಿಯಾಗಿ ಸುಖದಲ್ಲಿ ಮೈಮರೆತು ಅದರಲ್ಲೇ ಕಲ್ಲಿನಾಗೋದು ಅನ್ನೋ ಪ್ರವೃತ್ತಿ ಅವನಿಗೆ ಬರೋದೇ ಇಲ್ಲ ನೀರು ತನ್ನ ಬಳಿಗೆ ಹರ್ಕೊಂಡು ಬರದೇ ಇದ್ದರೂ ಕೂಡ ಸಮುದ್ರ ಯಾವುದೇ ರೀತಿಯಾಗಿ ಕುಗ್ಗದೇ ಇರುವಂತೆ ಏಕರೀತಿಯಾಗಿ ಇರುವಂತೆ ಜ್ಞಾನಿಯಾದವನು ಭೋಗಗಳಿಲ್ಲದೇ ಇದ್ದರೂ ಕೂಡ ಅದಕ್ಕೆ ಕೊರಗೋದಿಲ್ಲ ಕುಗ್ಗೋದಿಲ್ಲ ಅದಕ್ಕೆ ಪರಿತಾಪವನ್ನು ಪಡೋದೂ ಹೀಗೆ ಜ್ಞಾನಿ ತಾನು ಸಮುದ್ರದಂತೆ ಅಚಲ ಪ್ರತಿಷ್ಠನಾಗಿ ಒಂದೇ ರೀತಿಯಾಗಿ ಏಕಪ್ರಕಾರವಾಗಿ ಇರ್ತಾನೆ ಅನ್ನೋ ವಿಚಾರವನ್ನು ಹೇಳ್ತಾರೆ ಮುಂದೆ ಎಪ್ಪತ್ತೊಂದನೇ ಶ್ಲೋಕದಲ್ಲಿ ಹಿಂದೆ ಹೇಳಿರೋ ವಿಚಾರವನ್ನು ಮತ್ತಷ್ಟು ವಿಸ್ತಾರವಾಗಿ ನಮಗೆ ಕೃಷ್ಣ ತಿಳಿಸಿಕೊಡ್ತಾನೆ ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಂಶರತಿ ಸ್ಪೃಹ ನಿರ್ಮಮೋದಿರಹಂಕಾರ ಸ್ವಶಾಂತಿಮಧಿಗತಿ ಇಲ್ಲಿ ಯಾರು ನಿಸ್ಪೃಹ ಅಂದರೆ ನಿಷಿದ್ಧ ಆಶೆಗಳನ್ನು ತೊರೆದವರಾಗಿ ನಿರ್ಮ ತನ್ನ ಒಡೆತನದ ಭ್ರಮೆಯನ್ನು ಬಿಟ್ಟವನಾಗಿ ನಿರಹಂಕಾರಹ ನಾನು ತಿಂತೀನಿ ನಾನು ಉಣ್ತೇನೆ ಇತ್ಯಾದಿ ಸ್ವತಂತ್ರ ಕರ್ತೃತ್ವ ಭ್ರಮೆಯನ್ನು ತೊರೆದವನಾಗಿ ಛರತಿ ಅಂದರೆ ವಿಷಯಭೋಗಗಳನ್ನು ಮಾಡ್ತಾನೋ ಅಂತಹವನೇ ಮನುಷ್ಯನು ಈ ಪಶುಗಳಂತೆ ಅಂತ ಮನುಷ್ಯರೇ ಆಗಿದ್ರು ಕೂಡ ಪಶುಗಳಂತೆ ಅವರ ಪ್ರವೃತ್ತಿ ಅಂತ ಅಥವಾ ಅಂತಹ ಮನುಷ್ಯನೇ ಮೋಕ್ಷವನ್ನು ಹೊಂದುತ್ತಾನೆ ಹೀಗೆ ಈ ಶ್ಲೋಕ ಜ್ಞಾನಿಯ ಪ್ರಶಂಸನೆಯನ್ನು ಮಾಡ್ತಾ ಇದೆ ಯಾರು ನಿಷಿದ್ಧವಾಗಿರ್ತಕ್ಕಂಥ ಆಕಾಂಕ್ಷೆಯನ್ನು ಪರಿತ್ಯಾಗ ಮಾಡಿ ಇವೆಲ್ಲವೂ ನನ್ನದೇ ಅನ್ನೋ ವಡೆತನದ ಅಧಿಕಾರಿಕ ಭಾವನೆ ಅಥವಾ ನಾನು ಈ ಕೆಲಸವನ್ನು ಮಾಡ್ತಿದ್ದೀನಿ ಅನ್ನೋ ಸ್ವಾತಂತ್ರ್ಯ ಭಾವನೆಯನ್ನು ತೊರೆದು ಭೋಗ್ಯ ವಸ್ತುಗಳನ್ನು ಅನುಭವಿಸ್ತಾನೋ ಅವನೇ ನಿಜವಾದ ಮನುಷ್ಯ ಉಳಿದವರು ಮನುಷ್ಯರೇ ಆಗಿದ್ದರೂ ಕೂಡ ಪಶುಗಳಂತೆ ಬದುಕು ಮಾಡೋವಂಥವ್ರು ಅಂತಹವರು ಮಾತ್ರ ಮೋಕ್ಷವನ್ನು ಪಡೀತಾರೆ ಅಂದರೆ ಜ್ಞಾನಿಗಳು ಮಾತ್ರ ಮೋಕ್ಷವನ್ನು ಪಡಿತಾರೆ ಅಂತ ಅದಕ್ಕೆ ಈ ಸಮುದ್ರ ದುಷ್ಟಾಂತ ಬಗ್ಗೆ ಈ ತಾತ್ಪರ್ಯದಲ್ಲಿ ಆಚಾರ್ ಹೇಳ್ತಾರೆ ಎಷ್ಟೇ ನೀರು ಸೇರಿದರೂ ಸಮುದ್ರ ತನ್ನ ದಡವನ್ನು ಬಿಟ್ಟು ಮೇಲ್ಬರೋದಿಲ್ಲ ಅದರಂತೆ ವಿಷಯವಸ್ತುಗಳನ್ನು ಎಷ್ಟೇ ಭೋಗ ಮಾಡಿದರೂ ಧರ್ಮದ ಎಲ್ಲೆ ಅಥವಾ ಚೌಕಟ್ಟನ್ನು ಮೀರಿ ಜ್ಞಾನಿ ಯಾವತ್ತೂ ಕೂಡ ವರ್ತನೆಯನ್ನು ಮಾಡೋದಿಲ್ಲ ಆತ ಅಥವಾ ಜ್ಞಾನಿ ಭಗವಂತನ ಶಿಸ್ತಿನ ಸಿಪಾಯಿ ಅಥವಾ ಸೇವಕ ಇದ್ದಂತೆ ಇರ್ತಾನೆ ಭಗವಂತನ ಆದೇಶ ನೀತಿ ನಿಯಮಗಳನ್ನು ಮೀರದೆ ಪ್ರಪಂಚಿಕ ವಿಷಯ ಭೋಗಗಳನ್ನು ಪಡೆದರೂ ಅದರಿಂದ ಅತೀತವಾಗಿರ್ತಕ್ಕಂಥ ನಿರ್ವಿಕಾರ ಸಂತೃಪ್ತ ಜೀವನ ಪದ್ಧತಿಯನ್ನ ಜ್ಞಾನಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡುತ್ತಾನೆ ಅಂತಹ ಜ್ಞಾನಿಯಾದವನು ಬಯಸದೇ ಇದ್ದರೂ ಕೂಡ ಎಲ್ಲ ಭೋಗಭಾಗ್ಯಗಳು ಕೂಡ ಅವನ ಕಾಲುಬುಡಕ್ಕೆ ಬಂದು ಬೀಳತ್ತೆ ಸಕಲ ಲೌಕಿಕ ಭೋಗಭಾಗ್ಯಗಳು ಕೂಡ ತಾನಾಗಿ ಪ್ರಯತ್ನವನ್ನು ಮಾಡದೇ ಇದ್ರೋ ದೃಷ್ಟಾಂತ ಕೊಡ್ತಾರೆ ಸಮುದ್ರ ತಾನು ನದಿಗಳ ನೀರನ್ನು ಹುಡುಕೊಂಡು ಯಾವತ್ತೂ ನದಿ ಹತ್ತಿರ ಹೋಗೇ ಇಲ್ಲ ಆದರೂ ಕೂಡ ಎಲ್ಲ ನದಿಗಳು ಕೂಡ ಸಮುದ್ರವನ್ನು ಬಂದು ಹೇಗೆ ಸೇರತ್ತೋ ಆ ರೀತಿಯಾಗಿ ಜ್ಞಾನಿಗೆ ಎಲ್ಲ ಭೋಗಭಾಗ್ಯಗಳು ಅವನ ಸುರುಪಯೋಗ್ಯತೆಯಂತೆ ತಾನಾಗೇ ಒದಗಿ ಬರುತ್ತೆ ಅಂತ ತಿಳಿಸ್ತಾರೆ ಸಮುದ್ರ ಅಪ್ರಯತ್ನವಾಗಿ ಎಲ್ಲ ಭಾಗಗಳಿಂದ ಎಲ್ಲ ನದಿ ಪಾತ್ರಗಳ ನೀರನ್ನು ಯಾವ ರೀತಿಯಾಗಿ ಪಡೆಯುತ್ತೋ ಅದೇ ರೀತಿಯಾಗಿ ಜ್ಞಾನಿ ಎಲ್ಲವನ್ನು ಕೂಡ ತಾನಿದ್ದಲ್ಲೇ ಪಡ್ಕೊತಾನೆ ಅದು ಸಮುದ್ರ ಹೇಗೆ ಇದ್ದಲ್ಲೇ ನದಿಗಳು ಓಡಿ ಬರ್ತಾವೆ ಹೊರತು ಸಮುದ್ರ ಹೋಗಿ ನದಿಯನ್ನು ಹುಡ್ಕೊಂಡು ಹೋಗೋ ಹೋಗಿದ್ದನ್ನು ಲೋಕದಲ್ಲಿ ಕಂಡಿಲ್ಲವೋ ಆ ರೀತಿ ಅಂತ ದುಷ್ಟಾಂತ ಉದಾಹರಣೆಗೆ ನಾವು ನಮ್ಮ ನೆರಳನ್ನು ಮುಟ್ಟಬೇಕು ಅಂತಂದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಅದು ನಮ್ಮ ಕೈಗೆ ಸಿಗೋದಿಲ್ಲ ನಾವು ಓಡಿದಂತೆ ಅದು ಕೂಡ ದೂರ ದೂರ ಚಲಿಸ ಪ್ರಾರಂಭ ಆಗತ್ತೆ ಆದರೆ ಅದರ ಆಸೆಯನ್ನು ಅಂದರೆ ನೆರಳನ್ನು ಹಿಡಿಯುವ ಆಸೆಯನ್ನು ಬಿಟ್ಟು ನಾವು ಸೂರ್ಯನ ಕಡೆ ಮುಖ ಮಾಡಿ ತಿರುಗಿದರೆ ನೆರಳು ನಾವು ಓಡತಕ್ಕಂಥ ವೇಗದಲ್ಲೇ ನಮ್ಮನ್ನು ಅದು ಹಿಂಬಾಲಿಸೋಕ್ಕೆ ಶುರುವಾಗತ್ತೆ ವಿಶೇಷ ಸುಖವೂ ಕೂಡ ಇದೇ ರೀತಿಯಾಗಿರುವಂಥದ್ದು ಅದನ್ನು ಬೆನ್ನಟ್ಟಿ ಓಡಿದರೆ ಅದು ನಮಗೆ ಕೊನೆಯತನಕ್ಕೂ ಸಿಗುವುದೇ ಇಲ್ಲ ಆದರೆ ಆಶೆಯನ್ನು ಬಿಟ್ಟು ಅಥವಾ ಆಶೆಯನ್ನು ತೊರೆದು ಪರಮಾತ್ಮನ ಕಡೆ ಓಡುವಾಗ ಸಹಜವಾಗಿ ನಮ್ಮ ಬೆನ್ನ ಹಿಂದೆ ಆ ಎಲ್ಲ ಭೋಗ ಪದಾರ್ಥಗಳು ಕೂಡ ನೆರಳಿನಂತೆ ಬೆನ್ನತ್ತಿ ಓಡಿ ಬರ್ತಾವೆ ಜ್ಞಾನಿಯಾದವನು ಅವುಗಳನ್ನು ಪಡೆಯೋಕ್ಕೆ ಶ್ರಮ ಪಡಬೇಕಾಗಿಲ್ಲ ಅಪ್ರಾರ್ಥಿತವಾಗಿಯೇ ಅವು ಆತನ ಬಳಿ ಬಂದು ಸೇರತ್ತೆ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ಇನ್ನೊಂದು ದೃಷ್ಟಾಂತ ಕೊಡಬೇಕು ಅಂದರೆ ವಿಭೀಷಣ ಬ್ರಹ್ಮನಲ್ಲಿ ಏನೂ ವರವನ್ನು ಬೇಡಲಿಲ್ಲ ಆದರೆ ರಾವಣ ಮತ್ತು ಕುಂಭಕರ್ಣರು ವಿಭೀಷಣನ ಸಹೋದರರೇ ಅವರು ಕೂಡ ಅವರು ಜಗತ್ತನ್ನೇ ಗೆಲ್ಲುವಂತಹ ಶಕ್ತಿಯನ್ನು ಪಡ್ಕೊಂಡು ತಮ್ಮ ಸ್ವೇಚ್ಛಾ ಪ್ರವೃತ್ತಿಗಳನ್ನು ಅಬಾಧಿತವಾಗಿ ನಿರ್ವಿಘ್ನವಾಗಿ ನಡೆಸಬೇಕು ಅಂತ ಬಯಸಿ ಚತುರ್ಮುಖ ಬ್ರಹ್ಮನನ್ನು ಕುರಿತು ವಿಶೇಷವಾಗಿರ್ತಕ್ಕಂಥ ಕಠಿಣ ತಪಸ್ಚರಿಗೆ ಮಾಡಿದರು ತಾವು ಯಾರಿಂದಲೂ ಸಂಹಾರ ಆಗಬಾರ್ದು ಅಂತ ಅವಧತ್ವವನ್ನು ಶಕ್ತಿಯನ್ನು ಪಡೀಬೇಕು ಅಂತ ಅವರ ಅಪೇಕ್ಷೆ ಆಗಿತ್ತು ಕುಂಭಕರ್ಣ ತನ್ನ ಎದುರಿನಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥ ಬ್ರಹ್ಮನಲ್ಲಿ ಏನೋ ವರವನ್ನು ಕೇಳಲಿಕ್ಕೆ ಹೋಗಿ ಮತ್ತೇನನ್ನು ಅಂದರೆ ನಿದ್ರೆಯನ್ನು ಕೇಳಪಡ್ಕೊಂಡ ಆದರೆ ತನ್ನ ಅಪೇಕ್ಷೆಯಂತೆ ಬದುಕಿ ಉಳಿಯೋದು ಅಥವಾ ಅವಧ್ಯತ್ವವನ್ನು ಪಡೆಯಲಿಕ್ಕೆ ಆಗಲಿಲ್ಲ ಆದರೆ ರಾವಣ ಸಕಲ ದೈತ್ಯರಿಂದ ಸಕಲ ದೇವತೆಗಳಿಂದ ತಾನು ಅಜೇಯನಾಗಿ ಅವಧ್ಯನಾಗಿ ಇರಬೇಕು ಅಂತ ವರವನ್ನು ಕೇಳಿ ಪಡ್ಕೊಂಡ ಆ ವರವನ್ನೇನೋ ಆತ ಪಡೆದ ಆದರೆ ತನ್ನ ಅಪೇಕ್ಷೆಯಂತೆ ಬದುಕೋದು ಅವನಿಗೆ ಆಗಲಿಲ್ಲ ಮನುಷ್ಯನಂತೆ ಅವತಾರ ಮಾಡಿರುವಂತಹ ಶ್ರೀರಾಮಚಂದ್ರನಿಂದ ಮರಣ ಬಂತು ಆದರೆ ವಿಭೀಷಣ ಬ್ರಹ್ಮದೇವರಿಂದ ತನ್ನ ಲೌಕಿಕ ಆಸೆಯನ್ನು ತಳಿಸ್ಲಿಕ್ಕೆ ಈಡೇರಿಸ್ಕೊಳ್ಳಲಿಕ್ಕೆ ಪ್ರಯತ್ನವನ್ನ ಕಿಂಚಿತ್ತೂ ಮನಸ್ಸಿನಲ್ಲೂ ಕೂಡ ಮಾಡಲಿಲ್ಲ ಧರ್ಮ ಮತ್ತು ಭಗವದ್ಭಕ್ತಿಯನ್ನು ಮಾತ್ರ ಬ್ರಹ್ಮದೇವರಲ್ಲಿ ವಿಭೀಷಣ ಬೇಡಿದ್ದ ಇಂತಹ ನಿರಪೇಕ್ಷ ಭಾವನೆಯ ಭಕ್ತನನ್ನು ಕಂಡು ಬ್ರಹ್ಮದೇವರು ಬಹಳ ಸಂತುಷ್ಟರಾದರು ಅವನ ತಪಸ್ಸರಿಗೆ ಮೆಚ್ಚಿ ಉಳಿದ ಇಬ್ಬರಿಗೂ ದೊರೆಯದೇ ಇರ್ತಕ್ಕಂಥ ಅಂದರೆ ರಾವಣ ಕುಂಭಕರ್ಣರಿಗೆ ದೊರೆಯದೇ ಇರತಕ್ಕಂಥ ಮಹಾಭಾಗ್ಯ ಅನ್ನೋದು ವಿಭೀಷಣನಿಗೆ ದೊರೆಯಿತು ಚಿರಂಜೀವಿಯಾಗಿ ಈ ಜಗತ್ ಜಗತ್ತಿನಲ್ಲಿ ನೀನು ಮೆರೆ ಅಂಥೇಳಿ ಬ್ರಹ್ಮದೇವರವನಿಗೆ ಅನುಗ್ರಹವನ್ನು ಮಾಡಿದ್ರು ಸಪ್ತ ಚಿರಂಜೀವಿಗಳಲ್ಲಿ ವಿಭೀಷಣನೂ ಒಬ್ಬ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ ಕೃಪಃಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ ಹೀಗೆ ಚಿರಂಜೀವಿತ್ವವನ್ನೇ ವಿಭೀಷಣ ಬ್ರಹ್ಮದೇವರ ಅನುಗ್ರಹದಿಂದ ಪಡ್ಕೊಂಡ ಅದೇ ಉಳಿದ ಇಬ್ಬರು ಅವನ ಸಹೋದರರೇ ಆಗಿರ್ತಕ್ಕಂಥ ರಾವಣ ಮತ್ತು ಕುಂಭಕರ್ಣ ಅವರಿಬ್ಬರು ಬಯಸಿದರೂ ಕೂಡ ಅವರಿಂದ ಪಡ್ಕೊಳ್ಳಿಕ್ಕಾಗದೇ ಇದ್ದಂಥ ಮರಣದ ಮೇಲಿನ ವಿಜಯ ಅಥವಾ ಅವಧತ್ವ ಇದೆಯಲ್ಲ ಅದನ್ನು ಬಯಸದೇ ಇದ್ದಂಥ ವಿಭೀಷಣನಿಗೆ ಕರಗತಾಯಿತು ನಿಷ್ಕಾಮನಾಗಿರ್ತಕ್ಕಂಥ ಜ್ಞಾನಿ ತಾನು ಬಯಸದೇ ಇದ್ದರೂ ಆ ವಿಭೀಷಣನಂತೆ ಸಕಲ ಭೋಗಗಳನ್ನು ಹೀಗೆ ಅನಾಯಾಸವಾಗಿ ಪಡೆಯೋದಕ್ಕೆ ಸಾಧ್ಯ ಹೀಗೆ ದುಷ್ಟಾಂತವನ್ನು ಕೊಟ್ಟು ಆ ವಿಚಾರವನ್ನ ನಮಗೆ ಮನದಟ್ಟು ಮಾಡಿಕೊಡ್ತಾನೆ ಕೃಷ್ಣ ಪ್ರಜಾಹಾತಿ ಯದಾ ಕಾಮನ್ ಐವತ್ತೈದನೇ ಶ್ಲೋಕದಿಂದ ಪ್ರಾರಂಭ ಮಾಡಿ ಎರಡನೇ ಅಧ್ಯಾಯದ ಎಪ್ಪತ್ತೊಂದು ಶ್ಲೋಕದವರೆಗೆ ಹೇಳಿರ್ತಕ್ಕಂಥ ಜ್ಞಾನಿಗಳ ಲಕ್ಷಣ ಆ ಪ್ರಕರಣ ಏನಿದೆಯಲ್ಲ ಆ ವಿಚಾರವನ್ನು ಈಗ ಶ್ರೀಕೃಷ್ಣ ಈ ಎಪ್ಪತ್ತೆರಡನೇ ಶ್ಲೋಕದಲ್ಲಿ ಉಪಸಂಹಾರವನ್ನು ಮಾಡ್ತಾನೆ ಎಷ್ಟ ಬ್ರಾಹ್ಮೀ ಸ್ಥಿತಿಪಾರ್ಥ ನೈನಾಂ ಪ್ರಾಪ್ಯ ವಿಮುಷ ವಿಮುಷ್ಯತಿ ಸ್ಥಿತ್ವ ಅಂತಕಾಲೇ ಪಿ ಬ್ರಹ್ಮ ನಿರ್ವಹಣ ಎಂದರೆ ಇರುವ ಅಂತ ಪ್ರಜಾಹಾತಿ ಯದಾ ಕಾಮ ನನ್ನ ಶ್ಲೋಕದಿಂದ ಪ್ರಾರಂಭ ಮಾಡಿ ಯಾ ನಿಶಾ ಅನ್ನಲ್ಲಿ ಸಂಗ್ರಹಿಸಿ ಹೇಳಿರುವಂತಹ ಸ್ಥಿತಿಯೇ ಬ್ರಾಹ್ಮೀ ಬ್ರಾಹ್ಮವಿಷೇಕವಾಗಿರ್ತಕ್ಕಂಥ ಸ್ಥಿತಿ ಅರ್ಥಾತ್ ಸರ್ವಕಾಮಪರಿತ್ಯಾಗ ಹಾಗೂ ಸದಾ ಭಗವಂತನ ಸ್ಮರಣಾದಿರೂಪವಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿಯ ಲಕ್ಷಣ ರೂಪವಾಗಿರುವಂಥ ಸ್ಥಿತಿಯಾಗಿದೆ ಏನಾಮ್ ಈ ಸ್ಥಿತಿಯನ್ನು ಹೊಂದಿದ ನಂತರದಲ್ಲಿ ನ ಮುಹ್ಯತಿ ಸಂಸಾರ ಅನುಭವಿಸೋದಿಲ್ಲ ಅಂಥಕಾಲೇ ದೇಹ ತ್ಯಾಗ ಕಾಲದಲ್ಲೂ ಕೂಡ ಅಸ್ಯಾಂ ಭಗವಂತನ ಸ್ಮರಣೆ ರೂಪವಾದ ಈ ಅವಸ್ಥೆಯಲ್ಲಿ ಇದ್ದಿದ್ದೇ ಆದರೆ ನಿರ್ವಾಣ ಪ್ರಾಕೃತ ದೇಹ ಇಲ್ಲದೆ ಇರತಕ್ಕಂಥ ಬ್ರಹ್ಮನನ್ನು ರುಚ್ಚತಿ ಹೊಂದುತಾನೆ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಲಕ್ಷಣ ಅಥವಾ ನಡವಳಿಕೆಯೇ ಜ್ಞಾನಿಯ ಬ್ರಹ್ಮ ವಿಷಯಕವಾಗಿರ್ತಕ್ಕಂಥ ಸ್ಥಿತಿಯೇ ಅರ್ಥಾತ್ ಬ್ರಹ್ಮಜ್ಞಾನಿಯ ಲಕ್ಷಣ ಅಂತ ತಿಳಿಸ್ತಾರೆ ಈ ಸ್ಥಿತಿಯನ್ನು ತಲುಪಿದವನು ಸಾಂಸಾರಿಕ ದುಃಖಗಳನ್ನು ಅನುಭವಿಸೋದಿಲ್ಲ ದೇಹ ತ್ಯಾಗದಲ್ಲೂ ಕೂಡ ಈ ಮಾನಸಿಕ ಸ್ಥಿತಿಯನ್ನು ತಲುಪಿ ಪ್ರಾಕೃತ ದೇಹರಹಿತರಾಗಿರ್ತಕ್ಕಂಥ ಬ್ರಹ್ಮನನ್ನು ಹೊಂದುತ್ತಾನೆ ಅಂದರೆ ಮೋಕ್ಷವನ್ನು ಪಡಿತಾನೆ ಅಂತ ಅರ್ಥ ಪ್ರಾರಬ್ಧ ಕರ್ಮ ಇಲ್ಲದೇ ಹೋದರೆ ಯಾವ ದೇಹದಲ್ಲಿ ಅಪರೋಕ್ಷ ಜ್ಞಾನ ಪ್ರಾಪ್ತಿಯಾಗತ್ತೋ ಭಗವಂತನ ಸ್ಮರಣೆಯೊಂದಿಗೆ ಆ ದೇಹ ತ್ಯಾಗ ಆದ ಕೂಡಲೇ ಮೋಕ್ಷ ಅನ್ನೋದು ಸಿದ್ಧಿಸುತ್ತೆ ಪ್ರಾರಬ್ಧ ಕರ್ಮ ಉಳ್ಕೊಂಡಿದ್ದರೆ ಮಾತ್ರ ಈ ದೇಹವನ್ನು ತೊರೆದರೂ ದೇಹಾಂತರವನ್ನು ಪಡ್ಕೊಂಡು ಅನಂತರವೇ ಪ್ರಾರಬ್ಧ ಕರ್ಮ ಭೋಗ ಮುಗಿದ ಮೇಲೆ ಅದು ಸುಖ ಪ್ರಾರಬ್ಧ ದುಃಖ ಪ್ರಾರಬ್ಧ ಅದರ ನಂತರದಲ್ಲೇ ಮೋಕ್ಷವನ್ನು ಪಡೆಯಬೇಕು ಈ ವಿಚಾರವನ್ನು ಬ್ರಹ್ಮಸೂತ್ರವೂ ಕೂಡ ತಿಳಿಸುತ್ತೆ ಜ್ಞಾನಿಯು ಪ್ರಾರಬ್ಧ ಕರ್ಮವನ್ನು ಭೋಗದಿಂದ ನಾಶಗೊಳಿಸಿ ಅನಂತರ ಬ್ರಹ್ಮನನ್ನು ಹೊಂದುತ್ತಾನೆ ಈ ಶ್ಲೋಕದಲ್ಲಿ ಬ್ರಹ್ಮನಿಗೆ ನಿರ್ವಾಣ ಅನ್ನೋ ವಿಶೇಷಣವನ್ನು ಕೊಡ್ತಾರೆ ಬಾಣ ಅಂದರೆ ಶರೀರ ಅಂತ ವಕಾರ ಬಕಾರಗಳಿಗೆ ಭೇದ ಇಲ್ಲ ಬಾಣ ಅಂದರೂ ಅದೇ ವಾಣ ಅಂದರೂ ಅದೇ ಅಂದರೆ ಶರೀರ ಅಂತ ಅರ್ಥ ನಿರ್ವಾಣ ಅಂದರೆ ಶರೀರ ಇಲ್ಲದೇ ಇದ್ದ ಯಾಕೆ ಅಂದರೆ ಬ್ರಹ್ಮ ಪದಕ್ಕೆ ಚತುರ್ಮುಖ ಬ್ರಹ್ಮ ಅನ್ನೋ ಅರ್ಥವೂ ಇದೆ ಅವನನ್ನು ಹೊಂದೋದು ಮೋಕ್ಷ ಅಲ್ಲ ಅದಕ್ಕಾಗಿ ನಿರ್ವಾಣ ಅನ್ನೋ ವಿಶೇಷಣವನ್ನು ಇಲ್ಲಿ ತಿಳಿಸ್ತಾರೆ ಪ್ರಾಕೃತ ಶರೀರ ಇಲ್ಲದೆ ಇರತಕ್ಕಂಥ ಪರಬ್ರಹ್ಮನ ಪ್ರಾಪ್ತಿ ಅನ್ನೋದೇ ಮೋಕ್ಷ ಚತುರ್ಮುಖ ಬ್ರಹ್ಮನಿಗೆ ಪ್ರಾಕೃತ ಶರೀರ ಅನ್ನೋದಿದೆ ಪಂಚಭೌತಿಕ ಶರೀರ ಅನ್ನೋದಿದೆ ಆದ್ದರಿಂದ ಅವನ ಪ್ರಾಪ್ತಿ ಅನ್ನೋದು ಅಥವಾ ಅವನನ್ನು ಹೊಂದೋದು ಅಂತೇನಿದೆಯಲ್ಲ ಅದು ಮೋಕ್ಷ ಅಲ್ಲ ಇದಕ್ಕಾಗಿ ನಿರ್ವಹಣಂ ಅನ್ನೋ ವಿಶೇಷಣವನ್ನು ಇಲ್ಲಿ ತಿಳಿಸ್ತಾರೆ ಆದ್ದರಿಂದ ಸಮುದ್ರ ಎಂದೂ ತನ್ನ ಎಲ್ಲೆಯನ್ನು ಮೀರದೇ ಇರುವಂತೆ ಜ್ಞಾನಿಯೂ ಕೂಡ ಎಂದೂ ಸಹ ಶಾಸ್ತ್ರದ ವಿಧಿವಿಧಾನಗಳನ್ನು ಉಲ್ಲಂಘನೆ ಮಾಡಿ ಅವ ಮಾಡದೇ ಇದ್ದಂತೆ ನಡ್ಕೋತಾನೆ ಆ ಶಾಸ್ತ್ರ ಏನು ತೋರಿಸ್ತಾ ಇದೆಯಾ ಅದೇ ದಾರಿಯಲ್ಲಿ ತನ್ನ ಜೀವನವನ್ನು ವ್ಯವಸ್ಥಿತವಾಗಿ ನಡೆಸ್ತಾನೆ ಜ್ಞಾನಿಯಾದವನು ಹೀಗೆ ಜ್ಞಾನಿಯ ಲೋಕವ್ಯವಹಾರವು ಅಜ್ಞಾನಿಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುವಂಥದ್ದು ಭಗವಂತನ ಕೃಪೆಗೆ ಅನುಗ್ರಹಕ್ಕೆ ಪಾತ್ರನಾಗುವಂತೆ ಇರ್ತಾನೆ ಜ್ಞಾನಿಯಾದವನು ಭೋಗ ಭಾಗ್ಯಗಳಿಂದ ತುಂಬಿದ್ರೋ ನಿರ್ವಿಕಾರವಾಗಿರ್ತಕ್ಕಂಥ ಹಸನಾದ ಚೊಕ್ಕ ಜೀವನ ಜ್ಞಾನಿಯದ್ದು ಇಲ್ಲಿ ಅಭಾವ ವೈರಾಗ್ಯ ಅಲ್ಲ ಪದಾರ್ಥಗಳಿಲ್ಲ ಆದ್ದರಿಂದ ಅದರ ಮೇಲೆ ವೈರಾಗ್ಯ ಅನ್ನೋದನ್ನು ಅಭಾವ ವೈರಾಗ್ಯ ಅಂತ ಆ ರೀತಿಯಾಗಿರ್ತಕ್ಕಂಥ ವೈರಾಗ್ಯ ಅನ್ನೋದು ಸರ್ವತ ಅಲ್ಲ ಜ್ಞಾನಿಯಾದವನು ವಿಷ ಸುಖಗಳಿಗೆ ಹಾತೊರೆಯುವಂತಹ ಪ್ರಶಾಂತ ಜೀವನ ವಿಷಯ ಸುಖಗಳಿಗೆ ಹಾತೊರೆಯುವಂತಹ ಕಾರ್ಯವನ್ನು ಯಾವತ್ತೂ ಮಾಡೋದಿಲ್ಲ ವಿಷಯ ಸುಖಗಳಿಗೆ ಹಾ ತೊರೆಯದೇ ಪ್ರಶಾಂತ ಜೀವನ ಭಗವನ್ನಿಷ್ಠೆ ಅವನ ಪ್ರತಿ ಕಾರ್ಯದಲ್ಲೂ ಕೂಡ ನಮಗೆ ಗೋಚರ ಆಗತ್ತೆ ಜೀವನದಲ್ಲಿ ಅಹಂಕಾರ ಮಮಕಾರಗಳಿಗೆ ಅವಕಾಶವೇ ಇರೋದಿಲ್ಲ ಅಂತಹ ಜ್ಞಾನೀಯ ಜೀವನದಲ್ಲಿ ಆದ್ದರಿಂದ ಇತರರಿಗೆ ದುರ್ಲಭವಾಗಿರ್ತಕ್ಕಂಥ ಮುಕ್ತಿಯನ್ನು ಭಗವಂತನ ಅನುಗ್ರಹದಿಂದ ಅವನು ಅನಾಯಾಸವಾಗಿ ಅದನ್ನು ಸಂಪಾದನೆಯನ್ನು ಮಾಡ್ಕೊತಾನೆ ಹೀಗೆ ಸಕಲ ವಿಷಯ ಕಾಮನೆಯನ್ನು ಸಂಪೂರ್ಣವಾಗಿ ತೊರೆದು ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಸಂತೃಪ್ತಿಯನ್ನು ಸಾಧಿಸೋದೇ ಬ್ರಾಹ್ಮೀ ಸ್ಥಿತಿ ಅಂತ ಕರೆಯೋದು ಈ ಸ್ಥಿತಿಯನ್ನು ಸಾಧಿಸಿದವನಿಗೆ ಅಥವಾ ತಲುಪಿದವನಿಗೆ ಎಂದೂ ಕೂಡ ಮರಳಿ ಸಂಸಾರಕ್ಕೆ ಪುನಃ ಬರುವಂಥ ಪ್ರಸಂಗ ಬರೋದೇ ಇಲ್ಲ ಇಂತಹ ಸ್ಥಿತಿಯಲ್ಲೇ ಜೀವನದ ಕೊನೆಯ ಕ್ಷಣವನ್ನು ಕೂಡ ಕಳೆದಾಗಲೇ ಪ್ರ ಪರಬ್ರಹ್ಮನವನು ತಲುಪ್ತಾನೆ ಅಂದರೆ ಸರ್ವೋತ್ತಮನ ಪರಮಾತ್ಮನನ್ನು ಇಲ್ಲಿ ಅಂಥಕಾಲ ಅಂದರೆ ಅಂತ್ಯಕಾಲ ಅನ್ನೋದಕ್ಕೆ ಜೀವನದ ಕೊನೆಯ ಕಾಲದಲ್ಲಿ ಅಂತ ಕೆಲವರು ಅರ್ಥ ಮಾಡ್ತಾರೆ ಆದರೆ ಜೀವನದ ಅಂತಿಮಗಳಿಗೆ ಕೊನೆಯ ಕ್ಷಣ ಅನ್ನೋ ಅರ್ಥವೇ ಅದಕ್ಕೆ ವಿಹಿತ ಅನ್ನೋದು ಎಂಟನೇ ಅಧ್ಯಾಯದಲ್ಲಿ ಆ ವಿಚಾರವನ್ನು ತಿಳಿಸ್ತಾರೆ ಆದ್ದರಿಂದ ಈ ರೀತಿಯ ಭಗವಂತನ ದರ್ಶನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯು ಭೋಗ ಲಾಲಸೆಯಿಂದ ಅತೀತವೂ ಭಾಗ್ಯ ಸಂಪನ್ನವೂ ಪ್ರಸನ್ನವೂ ಆಗಿರ್ತಕ್ಕಂಥ ಭಗವನ್ ನಿಷ್ಠವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾನೆ ಇದೇ ಬ್ರಾಹ್ಮೀ ಸ್ಥಿತಿ ಅಂದರೆ ಸತ್ಕರ್ಮಗಳ ಆಚರಣೆಯಿಂದ ಪಡೆದಂತ ಅಂತಃಕರಣ ಶುದ್ಧಿಯ ಮೂಲಕ ಧ್ಯಾನ ಸಕ್ಷಾತ್ಕಾರಗಳ ಮಾರ್ಗದಲ್ಲಿ ನಡ್ಕೊಂಡು ಬ್ರಾಹ್ಮೀ ಸ್ಥಿತಿಯನ್ನು ಹೊಂದಬಹುದು ಅಂತ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡ್ತಾನೆ ಜ್ಞಾನಿಯಾದವನು ಸ್ಥಿತಪ್ರಜ್ಞೆನ ವಿಸ್ತಾರವಾಗಿರ್ತಕ್ಕಂಥ ವರ್ಣನೆಯ ಜೊತೆಗೆ ಗೀತನೇ ಎರಡನೇ ಅಧ್ಯಾಯ ಅನ್ನೋದು ಮುಗಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಉಪ ಸಂಹಾರವನ್ನು ಮಾಡ್ತಾನೆ ಅಂತಿಮ ಸ್ಥಿತಿಯನ್ನು ಮುಟ್ತಕ್ಕಂಥ ಅಲ್ಲಿವರೆಗಿನ ಎಲ್ಲ ಮೆಟ್ಟಲುಗಳನ್ನು ಕೂಡ ಬಹಳ ಸುಂದರವಾಗಿ ಈ ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾನೆ ಇಲ್ಲಿಗೆ ಎರಡನೇ ಅಧ್ಯಾಯ ಸಂಪೂರ್ಣ ಶ್ರೀಕೃಷ್ಣ